ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಕರಣಗ ಅಂದರೆ ಇಂದ್ರಿಯಗಳಲ್ಲಿ ವ್ಯಾಪ್ತತ್ವ ಧಾತುಗ ಅಂದರೆ ಸಪ್ತ ಧಾತುಗಳಲ್ಲಿ ವ್ಯಾಪ್ತತ್ವ ಇಂದ್ರಿಯ ಮನಸ್ಸುಗಳಲ್ಲಿ ಮತ್ತು ಶರೀರದ ಧಾತುಗಳಲ್ಲಿದ್ದು ಜೀವರಿಂದ ಪರಮಾತ್ಮ ಮೋಕ್ಷ ಸಾಧನೆಯನ್ನು ಮಾಡಿಸ್ತಾನೆ ಅಂತ ತಿಳಿಸಿದರು ಈಗ ಹೇಳ್ತಾರೆ ಕರಣ ಅಂದರೆ ಇಂದ್ರಿಯ ಮತ್ತು ಮನಸ್ಸುಗಳಲ್ಲಿ ಮಾತ್ರ ಅಲ್ಲ ಷೋಡಶ ಕಲಾಯುಕ್ತವಾಗಿರ್ತಕ್ಕಂಥ ಆ ಕಲಾಭಿಮಾನಿ ದೇವತೆಗಳೇನು ಹದಿನಾರು ಜನ ಅಂತ ಹೇಳ್ತೀವಿ ಅವರೊಳಗೂ ಇದು ಲೀಲೆಯಿಂದ ವಿಹಾರ ಮಾಡ್ತಾ ಮೋಕ್ಷ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಈ ಎರಡು ದೇಹೋರ್ಮಿ ಭೂತಗಳ ಆರಧಿಕ ದಶ ರುಗ್ವಿನದ ಲಕ್ಷ್ಮೀರಮಣ ವಿಷ್ಣಾಕ್ಯ ರೂಪದಿ ಚತುಷ್ಠಿ ಕಲಾ ಧಾರಕನು ತಾನಾಗಿ ಬ್ರಹ್ಮಪುರಾರಿ ಮುಖ್ಯರೊಳಿದ್ದು ಸತತ ವಿಹಾರ ಮಾಡ್ಪನು ಚತುಷ್ಪಾದಿ ಲೋಕಗಳು ಈರೆರಡು ದೇಹ ಊರ್ಮಿ ಊರ್ಮಿಗಳು ಅಂದರೆ ಅಲೆಗಳು ಅಥವಾ ತೆರಗಳು ಅಂತ ಈರೆರಡು ಅಂದರೆ ನಾಲ್ಕು ನಾಲ್ಕೂ ದೇಹಗಳಲ್ಲಿರ್ತಕ್ಕಂಥ ಷಡೂರ್ಮಿಗಳು ಅಂತ ಕರಿತೀವಿ ಆ ಆರು ಊರ್ಮಿಗಳಲ್ಲೂ ಭಗವಂತ ಇರ್ತಾನೆ ಜೀವರಿಗಿರ್ತಕ್ಕಂಥ ನಾಲ್ಕು ದೇಹ ಇದುವರೆಗೆ ತಿಳಿದಂಗೆ ಸ್ವರೂಪದೇಹ ಲಿಂಗ ದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಅವುಗಳಿಗೆ ಆರು ಊರ್ಮಿಗಳು ಅಂತಂದರೆ ಆರು ಅವಸ್ಥೆಗಳು ಅಂತ ಒಂದಾದ ಮೇಲೊಂದು ನನಗೆ ಬರುತ್ತೆ ಅದು ಯಾವುದು ಅಂತ ಕೇಳಿದ್ರೆ ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಅಂತ ಆರು ಇದು ಒಂದಾದ ಒಂದು ಬರುತ್ತೆ ಅಸ್ಥಿ ಅಂದರೆ ಮೊದಲಿಗೆ ತಾಯಿಯ ಗರ್ಭದಲ್ಲಿ ಭ್ರೂಣಾವಸ್ಥೆಯಲ್ಲಿ ಇರ್ತಾನೆ ಆಮೇಲೆ ಜಾಯತೆ ಶಿಶುವಾಗಿ ಹುಟ್ಟುತ್ತಾನೆ ಆಮೇಲೆ ಬದ್ಧತೆ ಅಂದರೆ ಬಾಲ್ಯಾವಸ್ಥೆಯನ್ನು ಹೊಂದುತ್ತಾನೆ ಅದಾದ ಮೇಲೆ ವಿಪರಿಣಮತೆ ಯೌವನ ಅವಸ್ಥೆಯನ್ನು ತಲುಪ್ತಾನೆ ಅಪಕ್ಷೀಯತೆ ವರ್ಧಕ್ಕೆ ಬರ್ತಾ ಇದೆ ಕೊನೆಗೆ ವಿನಶ್ಯತಿ ಅಂದರೆ ಮರಣ ಅಂತ ಹೀಗೆ ಕ್ರಮವಾಗಿ ಒಂದಾದ ಮೇಲೆ ಒಂದು ಎಲ್ಲ ಜೀವರಿಗೂ ಈ ಆರು ಬರ್ತವೆ ಈ ಆರು ಅವಸ್ಥೆಗಳಲ್ಲಿರ್ತಕ್ಕಂಥ ಶರೀರ ಇಪ್ಪತ್ನಾಲ್ಕು ತತ್ವಗಳಿಂದ ಹದಿನಾರು ಕಳೆಗಳಿಂದ ಯುಕ್ತವಾಗಿರುವಂಥದ್ದು ಅವ್ಯಕ್ತ ತತ್ವ ಮಹತತ್ವ ಮೊದಲಾಗಿರ್ತಕ್ಕಂಥ ಇಪ್ಪತ್ನಾಲ್ಕು ತತ್ವಗಳಿಗೆ ಹೇಗೆ ಭಗವಂತ ನಿಯಾಮಕನೋ ಅದೇ ರೀತಿಯಾಗಿ ಈ ಷೋಡಶ ಕಲಾಯುಕ್ತವಾಗಿರ್ತಕ್ಕಂಥ ಈ ಶರೀರಕ್ಕೆ ಹದಿನಾರು ಕಲೆಗಳಿಗೆ ಹದಿನಾರು ಅಭಿಮಾನಿ ದೇವತೆಗಳಿದ್ದಾರೆ ಜೀವಕಲೆ ಶ್ರದ್ಧಾ ಮೊದಲಾಗಿರ್ತಕ್ಕಂಥ ಹದಿನಾರಕ್ಕೆ ಬ್ರಹ್ಮ ರುದ್ರಾದಿ ದೇವತೆಗಳ ಅಭಿಮಾನಿಯಾಗಿದ್ದಾರೆ ಅವರಿಗೂ ನಿಯಾಮಕರಾಗಿ ಭಗವದ್ ರೂಪಗಳು ಅಂತ ಷಟ್ ಪ್ರಶ್ನೋಪನಿಷತ್ತಿನ ಪ್ರಮೇಯವನ್ನು ಇಲ್ಲಿ ತಿಳಿಸ್ತಾರೆ ಈ ಹದಿನಾರು ಕಲೆಗಳ ಅಭಿಮಾನಿ ದೇವತೆಗಳ ಸೃಷ್ಟಿಕ್ರಮ ಹೇಗಿದೆ ಅಂದರೆ ಮೊದಲಿಗೆ ಜೀವ ಕಲೆಗೆ ಅಭಿಮಾನಿಯಾಗಿರ್ತಕ್ಕಂಥ ಕ್ರಿಯೆಗೆ ನಿಯಾಮಕರಾಗಿರ್ತಕ್ಕಂಥ ಪ್ರಾಣನ ಸೃಷ್ಟಿ ಅದಾದ ಮೇಲೆ ಶ್ರದ್ಧಾ ಅನ್ನೋ ಕಲೆಗೆ ಅಭಿಮಾನಿಯಾಗಿರ್ತಕ್ಕಂಥ ಭಾರತೀ ದೇವಿ ಆಮೇಲೆ ಮನೋಭಿಮಾನಿ ರುದ್ರ ಇಂದ್ರಿಯಾಭಿಮಾನಿ ಇಂದ್ರ ಅನ್ನಾಭಿಮಾನಿ ಚಂದ್ರ ವೀರ್ಯಾಭಿಮಾನಿ ವರುಣ ತಪಸ್ಸಿನ ಅಭಿಮಾನಿ ಅಗ್ನಿ ಆಕಾಶಕ್ಕೆ ಅಭಿಮಾನಿ ಆಯ್ಗ ಗಣಪತಿ ವಾಯು ಅಭಿಮಾನಿ ಮರುತ್ ಅಗ್ನಿ ಅಭಿಮಾನಿ ಅಗ್ನಿಪುತ್ರ ಪಾವಕ ಇಂದ್ರಿಯಗಳ ಸ್ಥಾನ ಲೋಕಾತ್ವ ಇಂದ್ರಿಯ ಗೋಲಕಗಳು ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಪರ್ಜನ್ಯ ಅನ್ನೋ ಸೂರ್ಯ ಮಂತ್ರಾಭಿಮಾನಿ ಸ್ವಹಾದೇವಿ ಜಲಾಭಿಮಾನಿ ಬುಧ ನಾಮಾಭಿಮಾನಿ ಉಷ ಪೃಥ್ವಿಗೆ ಅಭಿಮಾನಿ ಶನಿ ಕರ್ಮಾಭಿಮಾನಿ ಪುಷ್ಕರ ಹೀಗೆ ಈ ಎಲ್ಲ ಹದಿನಾರು ಕಲೆಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು ಹಿಂದೆ ಹಿಂದಿನವರಿಂದ ಮುಂದೆ ಮುಂದಿನವರು ಹುಟ್ಟಿ ಅವರು ಅಧೀನರಾಗಿ ಇರ್ತಾರೆ ಸಂಸಾರ ಅವಸ್ಥೆಯಲ್ಲಿ ಮಾತ್ರ ಅಲ್ಲ ಮುಕ್ತಿಯಲ್ಲೂ ಕೂಡ ಹೀಗೆ ಇರುವಂಥದ್ದು ನಿಯಮ್ಯ ನಿಯಾಮಕ ಭಾವ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀ ರಮಣ ಪರಮಾತ್ಮ ಪ್ರಾಣನಿಗಿಂತಲೂ ಅತ್ಯುತ್ತಮ ಮುಕ್ತಿಯಲ್ಲೂ ಕೂಡ ನಿಯಾಮಕನಾಗಿ ಇರುವುದು ಹೀಗೆ ಈರೆರಡು ದೇಹೋರ್ಮಿ ಭೂತಗಳ ಆರಾಧಿಕ ದಶ ಅಂತ ಭೂತಗ ಪಂಚಭೂತಗಳಲ್ಲೂ ಕೂಡ ಪರಮಾತ್ಮನ ವ್ಯಾಪ್ತಿ ಕೇವಲ ಪಂಚಭೂತಗಳು ಅಂತ ಅಷ್ಟೇ ಅಲ್ಲ ಭೂತಗ ಅಂದರೆ ಉಳಿದ ಹನ್ನೊಂದು ಕಲೆಗಳು ಸೇರಿ ಎಲ್ಲ ಹದಿನಾರು ಕಲೆಗಳನ್ನು ಕೂಡ ಅಲ್ತ್ಕೋಬೇಕು ಸ್ವರೂಪದೇಹ ಲಿಂಗ ದೇಹ ಅನಿರುದ್ಧ ದೇಹ ಸ್ಥೂಲ ದೇಹ ಈ ನಾಲ್ಕೂ ಶರೀರಗಳಲ್ಲೂ ಹದಿನಾರು ಕಲೆಗಳಿದೆ ಇಲ್ಲಿ ಕಲೆಗಳು ಅಂತ ಆದರೆ ಸಂಗೀತ ಕಲೆ ಚಿತ್ರಕಲೆ ಅಂತ ಅರವತ್ನಾಲ್ಕು ಕಲೆಗಳು ವಿದ್ಯೆಗಳು ಅಂತ ಹೇಳ್ತೀವಲ್ಲ ಅದಲ್ಲ ಯಾವುದೇ ಒಂದು ವಸ್ತುವಿನ ಹದಿನಾರನೇ ಒಂದು ಭಾಗ ಅದರ ಕಲೆ ಅಂತ ಉದಾಹರಣೆಗೆ ಆ ಚಂದ್ರನ ಬಿಂಬನದಲ್ಲಿ ಹದಿನಾರು ಭಾಗಗಳಿದೆ ಪ್ರತಿಯೊಂದು ಭಾಗವೂ ಕೂಡ ಒಂದು ಚಂದ್ರ ಕಲೆ ಅಂತ ಜೀವಂತವಾಗಿರ್ತಕ್ಕಂಥ ಶರೀರದಲ್ಲೂ ಹದಿನಾರು ಭಾಗಗಳಿದೆ ಮೊದಲನೇ ಭಾಗ ಜೀವ ಎರಡನೇ ಭಾಗ ಮನಶ್ರದ್ಧೆ ಮುಂದಿನ ಭಾಗಗಳು ಮನಸ್ಸು ಇಂದ್ರಿಯ ಮೊದಲಾಗಿರ್ತಕ್ಕಂಥದ್ದು ಹೀಗೆ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಹದಿನಾರು ಭಾಗಗಳು ಇದೆ ಜೀವನ ಸ್ವರೂಪ ಶರೀರದಲ್ಲಿ ಮನಸ್ಸು ಇಂದ್ರಿಯ ಅನ್ನ ವೀರ್ಯ ಮೊದಲಾಗಿರ್ತಕ್ಕಂಥ ಜಡವಾಗಿರ್ತಕ್ಕಂಥ ಕಲೆಗಳು ಭಾಗವಾಗಿ ಸೇರಲಿಕ್ಕೆ ಶಕ್ಯ ಇಲ್ಲ ನಿಜ ಆದರೆ ಜೀವನ ಸ್ವರೂಪವೂತವೇ ಆಗಿರ್ತಕ್ಕಂಥ ಚಿನ್ಮಯವಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ಇಂದ್ರಿಯ ಮನಸ್ಸು ಮೊದಲಾದವು ಅವುಗಳಲ್ಲಿ ಕಲೆಗಳಿರ್ತವೆ ಈ ಕಲೆಗಳು ಹಾಲು ನೀರು ಬೆರತಂತೆ ಮಿಶ್ರವಾಗಿ ಹೊಂದಿಕೊಂಡು ಅಲ್ಲಿ ಪರಮಾತ್ಮ ಆರದಿಕ ಅಧಿಕ ದಶ ಋಗ್ವಿನತ ಆರ ದಶ ಅಂದರೆ ಹದಿನಾರು ಋಗ್ವಿನತ ಅಂದರೆ ಹದಿನಾರು ರುಕ್ಕುಗಳು ಇರ್ತಕ್ಕಂಥದ್ದು ಪುರುಷ ಸೂಕ್ತದಲ್ಲಿ ಅದರಿಂದ ಪರಮಾತ್ಮ ಪುರುಷ ಸೂಕ್ತ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳಿಸ್ತಾರೆ ಹದಿನಾರು ರುಕ್ಕುಗಳಿಂದ ಕೂಡಿರ್ತಕ್ಕಂಥ ಪುರುಷ ಸೂಕ್ತದಿಂದ ಪರಮ ಮುಖ್ಯ ವೃತ್ತಿಯಿಂದ ತೃತ್ಯನಾಗಿರ್ತಕ್ಕಂಥವನು ವಿಷ್ಣಾತ್ಯ ಅಂದರೆ ವಿಷ್ಣುವನರೂಪ ಪರಮ ಪುರುಷನಾಗಿರ್ತಕ್ಕಂಥ ನಾರಾಯಣ ಅಂತ ಹದಿನಾರು ರುಕ್ಕುಗಳಿಂದ ಪರಮಾತ್ಮನನ್ನು ಹದಿನಾರು ರೂಪಗಳು ಹದಿನಾರು ಕಲೆಗಳಲ್ಲಿ ಅವಗಳ ಅಭಿಮಾನಿಗಳಾಗಿರ್ತಕ್ಕಂಥ ಆ ಅಭಿಮಾನಿ ದೇವತಾ ಶರೀರದಲ್ಲೂ ಕೂಡ ನಿಯಾಮಕವಾಗಿ ಉದಾಹರಣೆ ಕೊಡಬೇಕು ಅಂದರೆ ಸಹಸ್ರ ಶೀರ್ಷ ಅಂತ ಪುರುಷರುತ್ತ ಪ್ರಾರಂಭ ಆಗುತ್ತೆ ಮೊದಲನೇ ರುಕ್ಕಿನಲ್ಲಿ ಪ್ರತಿಪಾದ್ಯನಾಗಿರ್ತಕ್ಕಂಥ ವಿಷ್ಣುವಿನ ಮೊದಲನೇ ರೂಪ ಮೊದಲನೇ ಕಲೆಯಾಗಿರ್ತಕ್ಕಂಥ ಜೀವನಲ್ಲಿ ಇದೆ ಜೀವನಿಗೆ ಅಭಿಮಾನಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣನಲ್ಲೂ ಕೂಡ ನಿಯಾಮಕವಾಗಿಯೇ ನೆಲೆಸಿದೆ ಪುರುಷ ವೇದಂ ಸರ್ವಂ ಅಂತ ಎರಡನೇ ರುಕ್ಕಿನಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂಥ ಭಗವಂತನ ವಿಷ್ಣುವಿನ ಎರಡನೇ ರೂಪ ಎರಡನೇ ಕಲೆಯಾಗಿರ್ತಕ್ಕಂಥ ಶ್ರದ್ಧಾ ಆ ಶ್ರದ್ಧೆಗೆ ಅಭಿಮಾನಿಯಾಗಿರ್ತಕ್ಕಂಥ ಭಾರತೀ ದೇವಿಯಲ್ಲಿ ನಿಯಾಮಕವಾಗಿ ಇವೆ ಹೀಗೆ ಹದಿನಾರು ರುಕ್ಕುಗಳಲ್ಲೂ ಪ್ರತಿಪಾದ್ಯವಾಗಿರ್ತಕ್ಕಂಥ ಹದಿನಾರು ವಿಷ್ಣು ರೂಪಗಳು ಪ್ರತ್ಯೇಕವಾಗಿ ಹದಿನಾರು ಕಲೆಗಳಲ್ಲೂ ಕೂಡ ಮತ್ತೆ ಅವುಗಳ ಅಭಿಮಾನಿಗಳಲ್ಲೂ ಇತ್ತು ಅವೆಲ್ಲ ಹೇಗಿದೆ ಅಂದರೆ ನವನಾರಿ ಕುಂಜರದಂತೆ ಒಂದಾಗಿ ಸೇರಿದಾಗ ವಿಷ್ಣು ದೂರದಿಂದ ನೋಡಿದಾಗ ಪ್ರತ್ಯೇಕ ಪ್ರತ್ಯೇಕವಾಗಿ ಎಲ್ಲವೂ ಕೂಡ ಸರ್ವಾಂಗ ಪರಿಪೂರ್ಣವಾಗಿರ್ತಕ್ಕಂಥ ಶರೀರ ಹೀಗೆ ಎಲ್ಲರ ಶರೀರಗಳಲ್ಲೂ ಇದ್ದು ಬ್ರಹ್ಮಾಂಡದಲ್ಲಿ ಸರ್ವತ್ರ ವ್ಯಾಪ್ತ ಹೀಗೆ ಶರೀರದಲ್ಲಿ ವ್ಯಾಪಿಸಿರೋದ್ರಿಂದ ಪರಮಾತ್ಮನಿಗೆ ಪುರುಷ ಅಂತ ಪುರಿಷಯತೆ ಅಸ್ಮಿನ್ ಇತಿ ಪುರುಷ ಈ ರೀತಿಯಾಗಿ ಪುರುಷ ಅಂತ ಕರೆಯೋದು ಸರ್ವತ್ರ ವ್ಯಾಪ್ತರಾಗಿರೋದ್ರಿಂದ ವ್ಯಾಪಕತ್ವಾ ವಿಷ್ಣು ವಿಷ್ಣು ಅಂತ ಹೆಸರು ಇಂತಹ ಪರಮಾತ್ಮ ಚತುಷ್ಪಾದ ಫೈರಿ ಚತುಶಷ್ಟಿ ಕಲಾಧಾರಕನು ತಾನಾಗಿ ಚತುಷ್ಪಾದ ಫೈರಿ ಅಂತ ಪುರುಷ ಸೂಕ್ತ ಹೇಳೋಹಂಗೆ ಎಲ್ಲ ಸಂಸಾರಿ ಜೀವರಲ್ಲಿ ನಿಯಾಮಕನಾಗಿ ಹರಿಯ ಒಂದು ಪಾದ ಒಂದು ಅಂಶ ಪಾದದ ಒಂದು ಅಂಶ ಪಾದೋಸ್ಯ ವಿಶ್ವಭೂತಾನೆ ತ್ರಿಪಾದಸ್ಯ ಅಮೃತಂಧೀವಿ ಅಂಥೇಳುವಂಗೆ ಸಂಸಾರಿ ಜೀವರಲ್ಲಿ ನಿಯಾಮಕರಾಗಿ ಭಗವಂತನ ಒಂದು ಅಂಶ ಇನ್ನ ಮೂರು ಅಂಶಗಳು ಮುಕ್ತ ಜೀವರಲ್ಲಿ ನಿಯಾಮಕನಾಗಿ ಶ್ವೇತದ್ವೀಪ ಅನಂತ ಸೊನ ವೈಕುಂಠ ಅಂಥೇಳಿ ಈ ರೀತಿಯಾಗಿ ಒಟ್ಟು ನಾಲ್ಕು ಅನ್ ಹೀಗೆ ಮುಕ್ತಾ ಮುಕ್ತ ನಿಯಾಮಕನಾಗಿ ಭಗವಂತ ನಾಲ್ಕು ಅಂಶಗಳಿಂದ ಚತುಷ್ಪ ತುತಾನೆ ಧರಿಸಿ ಈ ರೀತಿಯಾಗಿ ಕರೆಸ್ಕೊತಾನೆ ಭಗವಂತ ಈ ಚತುಷ್ಪದ ಹೆಸರಿಗೆ ನಾಮಕ್ಕೆ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಜೀವರ ಸ್ವರೂಪ ದೇಹ ಲಿಂಗ ದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ನಾಲ್ಕು ಶರೀರಗಳಲ್ಲಿ ಚಿನ್ಮಯ ಮತ್ತು ಜಡೆ ಕಲಗಳಿಗೆ ನಿಯಾಮಕನಾಗಿ ನಾಲ್ಕು ಅಂಶಗಳಿಂದ ಇರೋದ್ರಿಂದ ಭಗವಂತನಿಗೆ ಚತುಷ್ಪ ಅಂತ ಕರೀತಾರೆ ಇನ್ನೊಂದು ರೀತಿಯಾಗಿ ತಿಳಿಸ್ತಾರೆ ಈ ಚತುಷ್ಪಾತು ಅನ್ನೋ ಉಪಾಸನೆ ಮಾಡಿದಾಗ ಒಲಿದು ಚತುರ್ಬಾಹುಗಳಿಂದ ಭಗವಂತ ಚತುರ್ವಿಧ ಪುರುಷಾರ್ಥಗಳನ್ನು ಅನುಗ್ರಹಿಸ್ತಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳನ್ನು ಅನುಗ್ರಹಿಸ್ತಾನೆ ಅದರಿಂದ ಚತುಷ್ಪಾದ ಚತುಷ್ಪಾತು ಇತ್ಯಾದಿ ಎಲ್ಲ ಕರೆಯುವಂಥದ್ದು ಹೀಗೆ ಪರಮಾತ್ಮ ನಾಲ್ಕೂ ಶರೀರಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಹದಿನಾರು ಕಳೆಗಳಲ್ಲಿ ಧಾರಕನಾಗಿ ಚತುಷ್ಪಾದ ಅಂತ ಕರೆಸ್ಕೊತಾನೆ ಒಟ್ಟು ಹದಿನಾರು ಇಂಟು ನಾಲ್ಕು ಅಂದರೆ ನಾಲ್ಕು ಶರೀರಗಳು ಹದಿನಾರು ಕಲೆಗಳು ಸೇರಿ ಅರವತ್ನಾಲ್ಕು ಅರವತ್ನಾಲ್ಕು ಕಲೆಗಳಿಗೆ ಧಾರಕನಾಗಿ ಪರಮಾತ್ಮೆ ಇರ್ತಾನೆ ಯಾರ್ಯಾರಲ್ಲಿ ಇರ್ತಾನೆ ಅಂದರೆ ಬ್ರಹ್ಮ ಪುರಾರಿ ಸತತ ವಿಹಾರ ಬ್ರಹ್ಮ ಅಂದರೆ ಉಪಲಕ್ಷಣ ಆ ವಯುದೇವರನ್ನು ಪುರಾರಿ ಅಂದರೆ ರುದ್ರದೇವರು ಹೀಗೆ ಆ ಎಲ್ಲ ದೇವತೆಗಳಲ್ಲಿ ಇದ್ದು ವಿಹಾರ ಮಾಡ್ತಾನೆ ಭಗವಂತ ಬ್ರಹ್ಮಾಂಡ ವ್ಯಾಪಿ ವಿರಾಟ್ ರೂಪ ಇದೆ ಅಂತ ಭಾಗವತ ತಾತ್ಪರ್ಯದಲ್ಲೂ ತಿಳಿಸ್ತಾರೆ ಅದನ್ನ ಹೇಳ್ತಾರೆ ಈ ವಿಹಾರ ಅನ್ನೋದು ಒಂದು ಲೀಲೆ ಪರಮಾತ್ಮನಿಗೆ ಹೀಗೆ ಪರಮಾತ್ಮ ಜೀವನ ನಾಲ್ಕು ಶರೀರಗಳಲ್ಲಿ ಇದ್ದು ಹದಿನಾರು ರುಕ್ಕುಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಹೀಗೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ವಿಷ್ಣು ಈ ವಿಷ್ಣುವ ನಾಮಕ ಪರಮಾತ್ಮನ ರೂಪೋಪಾಸನಾ ಕ್ರಮವನ್ನು ಈ ಪದ್ಯದಲ್ಲಿ ವಿಶೇಷವಾಗಿ ತಿಳಿಸಿದ್ದಾರೆ ಜೀವರಿಗೆ ಬರತಕ್ಕಂಥ ಸ್ತೂಲ ದೇಹಗಳು ನಾಲ್ಕು ಪ್ರಕಾರ ಸ್ವೇದಜ ಉದ್ವಿಜ ಅಂಡಜಾ ಮತ್ತು ಜರಾಯುಜ ಅಂತ ಈ ಪ್ರತಿ ಒಂದೊಂದು ಪ್ರಕಾರಕ್ಕೂ ಹದಿನಾರು ಕಳೆಗಳಿಂದ ಇರ್ತಕ್ಕಂಥ ಶರೀರ ಆ ಹದಿನಾರು ಇಂಟು ನಾಲ್ಕು ಅಂದರೆ ಅಂತ ಈ ರೀತಿಯಾಗೂ ಕೂಡ ವ್ಯಾಖ್ಯಾನಕಾರರಲ್ಲಿ ತಿಳಿಸ್ತಾರೆ ಹೀಗೆ ಪರಮಾತ್ಮ ಲಕ್ಷ್ಮೀ ವಿಷ್ಣಾಕ್ಯ ರೂಪದಿ ವಿಷ್ಣು ರೂಪದಿಂದ ಚತುಶ್ಟಿ ಕಲಾಧಾರಕನು ತಾನಾಗಿ ತಾನು ಅರವತ್ನಾಲ್ಕು ಕಲಾ ಧಾರಕನಾಗಿ ಪರಮಾತ್ಮ ಬ್ರಹ್ಮ ಪುರಾರಿ ಮುಖ್ಯರಳಿದ್ದು ಸತತ ವಿಹಾರ ಮಾಡಪ್ಪನು ಚತುಷ್ಪಾದ ಫೈದಿ ಲೋಕದಳು ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂಥ ಕಲಾದೇವತೆಗಳಲ್ಲಿತ್ತು ಲೋಕದಲ್ಲಿ ಸತತವಾಗಿ ವಿಹಾರವನ್ನು ಮಾಡ್ತಾನೆ ಎಂದು ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ